ಗಾಂಧಿ ಬಜಾರ್ ನಲ್ಲಿ ಈಗ ಕಾರ್ಪೊರೇಷನ್ ಮಾರ್ಕೆಟ್ ಇರುವ ಸ್ಥಳದ ಹತ್ತಿರ ಹತ್ತಿರ ಹೋಗುತ್ತಿದ್ದೆ ಎದುರುಗಡೆಯಿಂದ ಬರುತ್ತಿದ್ದವರೊಬ್ಬರು ನನ್ನನ್ನು ದಿಟ್ಟಿಸಿ ನೋಡಿ ಶರಣು ಎಂದು ಕೈ ನಾನು ಶರಣು ಎಂದೆ ಆತ ಎತ್ತರವಾದ ಕೈಯಲ್ಲಿ ಒಂದು ಸಣ್ಣ ಮೂಟೆ ಇತ್ತು ಕಂಕುಳಲ್ಲಿ ಒಂದು ಕೋಲಿತ್ತು ತಲೆಗೆ ಕಾವಿ ಬಟ್ಟೆಯ ರುಮಾಲ ಸುತ್ತಿದ್ದರು ಕಾವಿ ಬಣ್ಣದ ಬನಿಯನ್ನು ಮೇಲೆ ಕಾವಿ ಬಟ್ಟಿ ಹೊದ್ದದ ಹೊದೆದಿದ್ದರು ಕಾವಿಯೇ ಹಣಿಯ ಮೇಲೆ ಕಣ್ಣು ರೆಪ್ಪೆಗಳ ಮೇಲೆ ಕಿವಿಯ ಮೇಲೆ ವಿಭೂತಿ ಕಾಣುತ್ತಿತ್ತು ನಾನು ಶರಣು ಎಂದು ಕೈಮುಗಿದ ಕೂಡಲೇ ಆ ಶಿವಶರಣರು ಕೇಳಿದರು ಯಾವ ಮಠವೋ ನಾನು ತಿಮ್ಮಲಿಂಗ ದೇವರ ಮಠ ನಿಮ್ಮದು ಯಾವ ಮಠವೋ ನಮ್ಮದು ನಿಜಗುಣರ ಮಠ ಒಂದು ನಿಮಿಷ ಸುಮ್ಮನಿದ್ದವರು ಹೇಳಿದರು ಒಂದು ತತ್ವ ಅಪ್ಪಣೆಯಾಗಬೇಕು ಶಿವನೇ ನಾನು ಅದಕ್ಕೇನು ಎಲ್ಲಾದರೂ ಕುಳಿತುಕೊಂಡು ಮಾತನಾಡೋಣ ಬನ್ನಿ ಗುರುವೆ ಹೀಗೆ ಹೇಳಿ ಮುಂದಕ್ಕೆ ನಡೆದೆ ಅವರು ನನ್ನ ಸಂಗಳ ಬಂದರು ಕೃಷ್ಣರಾಜೇಂದ್ರ ರಸ್ತೆಯ ಪಕ್ಕದಲ್ಲಿ ಟ್ಯಾಕ್ಸಿಗಳು ನಿಲ್ಲುವ ಸ್ಥಳದಲ್ಲಿ ಬಸವನಗುಡಿ ಕ್ಲಬ್ನ ದಕ್ಷಿಣದ ಕಡೆಯ ಟಾಗೂರ್ ಚೌಕಕ್ಕೆ ಬಂದೆವು ಅಲ್ಲಿ ಒಂದು ಉದ್ಯಾನವನದ ಅಭಾಸ ಇದೆಯಲ್ಲವೇ ಅಲ್ಲಿ ಕೆಲವು ಕಲ್ಲು ಬೆಂಚುಗಳು ಇದ್ದವು ಅಲ್ಲಿ ಕೂಡೋಣವೆಂದು ನನ್ನ ಉದ್ದೇಶ ಆದರೆ ಸಂಜೆ ಕ್ಲಬ್ಗೆ ನವರತ್ನ ರಾಮರಾಯರು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ಯರು ಇತರ ಮಾನ್ಯ ಸ್ನೇಹಿತರು ಬರುವ ಹೊತ್ತು ಅದು ಅವರು ಯಾರಾದರೂ ಒಂದು ವೇಳೆ ನನ್ನ ಬಂದು ನನ್ನನ್ನು ಗುರುತು ಹಿಡಿದರೆ ನಮ್ಮ ಉದ್ದೇಶಕ್ಕೆ ಭಂಗವಾದೀತೆಂಬ ಭಯ ಆದದ್ದರಿಂದ ಕ್ಲಬ್ಬಿಗೆ ಬೆನ್ನು ಮಾಡಿಕೊಂಡು ಕೂಡಬೇಕೆಂದು ನಿಶ್ಚಯಿಸಿಕೊಂಡೆ ಶಾಲುವಿನ ಮುಸುಕನು ಚೆನ್ನಾಗಿ ಸೆಳೆದು ಬಿಗಿದುಕೊಂಡೆ ಇಬ್ಬರು ಕಲ್ಲು ಬೆಂಚಿನ ಮೇಲೆ ಎದುರೆದುರಾಗಿ ಕುಳಿತೆವು ಶಿವಶರಣರು ಹೇಳಿದರು ತತ್ವ ಕೇಳಬೇಕು ಗುರುವೆ ನಾನು ಎರಡು ಮೂರು ನಿಮಿಷ ಯೋಚನೆ ಮಾಡಿ ಇನ್ನು ಒಂದೆರಡುಗಳಿಗೆ ಊಂ ಊಂ ಎಂದು ರಾಗ ಸೆಳೆದು ಈ ತತ್ವ ಹೇಳಿದೆ ನವಕೋಟಿ ಹಣವೇನು ಶಿವಭಕ್ತಿ ಇಲ್ಲದೆ ಜಂಗಮಯ್ಯ ಶಿವಭಕ್ತಿ ಇರಲಾಗಿ ನವಕೋಟಿ ಹಣವೇಕೆ ಜಂಗಮಯ್ಯ ಬ್ರದ್ ಬ್ರದ್ ಭದ್ರಾಕ್ಷಿ ಇಲ್ಲದ ರುದ್ರಾಕ್ಷಿಯಿಂದೇನು ಜಂಗಮಯ್ಯ ಭದ್ರಾಕ್ಷಿ ಇದ್ದರೆ ರುದ್ರಾಕ್ಷಿಯೇತಕೋ ಜಂಗಮಯ್ಯ ಟೀಪು ಗುರುವೆ ಟೀಪು ಟಿಕು ವ್ಯಾಖ್ಯಾನ ಭದ್ರಾಕ್ಷಿ ಎಂದರೆ ಎರಡರ್ಥ ಮೊದಲನೆಯದು ರುದ್ರಾಕ್ಷಿ ಹಾಗೆ ಕಾಣುವ ಆದರೆ ರುದ್ರಾಕ್ಷಿ ಎಲ್ಲದ ಒಂದು ಕಾಯಿ ಎರಡನೇ ಅರ್ಥ ಒಳ್ಳೆಯ ಕಣ್ಣು ಶುಭವಾದ ನೋಟ ಎಂದು ಈ ವಿವರಣೆಯಾದ ಮೇಲೆ ನಾನು ತತ್ವವನ್ನು ಮುಂದುವರಿಸಿದೆ ಹೀಗೆ ಶಿರಜಡೆ ಇದ್ದೇನು ಉರದೃಢವಿಲ್ಲದೆ ಜಂಗಮಯ್ಯ ಉರದ್ರುಡ ವಿರಲಾಗಿ ಶಿರದಲ್ಲಿ ಜಡೆಯೇಕೋ ಜಂಗಮಯ್ಯ ತಿಮ್ಮಲಿಂಗನೂ ರೂಪನು ಕಾಣೋ ಜಂಗಮಯ್ಯ ವಿಲ್ಲದ ನೆಮ್ಮದಿ ಕೈಲಾಸ ಜಂಗಮಯ್ಯ ತೀಪು ಅಪ್ಪಣೆಯಾಗಬೇಕು ಗುರುವೆ ಶಿರಾ ತಲೆ ಉರ ಎಂದರೆ ಎದೆ ಎದೆಯಲ್ಲಿ ಭಕ್ತಿ ದೃಢವಾಗಿದ್ದರೆ ಜಡೆ ಇಲ್ಲದಿದ್ದರೂ ಪರವಾಗಿಲ್ಲ ಉಮ್ಮಳ ಎಂದರೆ ಸಂಕಟ ಸಂಕಟವಿಲ್ಲದಿರುವುದೇ ಕೈಲಾಸ ಬಲು ಬೇಷಾಗಿದೆ ಶಿವನೇ ಇನ್ನೊಂದು ತತ್ವ ಅಪ್ಪಣೆ ಆಗಬೇಕು ಇಷ್ಟು ಹೊತ್ತಿಗೆ ನನಗೆ ಸ್ವಲ್ಪ ಕಾವು ಬಂದಿತ್ತು ಇನ್ನೊಂದು ತತ್ವ ಹಾಡಿದೆ ಹೀಗೆ ಏನೇನೋ ಗತ್ತು ಮಾಡಿದೇನೇನೋ ಗಮ್ಮತ್ತು ಮಾಡಿದ ಪಟ್ಟೆ ಬೂದಿ ಹಚ್ಚಿಕೊಂಡು ಬೆಟ್ಟ ದೋಳ್ನ ಕಟ್ಟಿಕೊಂಡು ಹುಚ್ಚು ಹುಚ್ಚು ಲೀಲೆಯಾಡಿದ ಏನೇನೋ ಹಸ್ತಿಗೊಂದು ಸಣ್ಣ ಮಾಡಿದ ನಮ್ಮ ಶಿವ ಹಾವಿಗೆರಡು ಜೀವ ಮಾಡಿದ ಹಸ್ತಿಗೊಂದು ಸೊಂಡ್ಲ ಮಾಡಿ ಹಾವಿಗೆರಡು ಜಿಫಾ ಮಾಡಿ ಹೆಚ್ಚು ಕಡಿಮೆ ಲೋಕ ಮಾಡಿದ ಏನೇನು ನಾರಿಗೆರಡು ಕಣ್ಣು ಮಾಡಿದ ನಮ್ಮ ಶಿವ ನಾರಿ ಕೇಳಗ್ ಮೂರು ಮಾಡಿದ ನಾವಿಗೆರಡು ಕಣ್ಣು ಮಾಡಿ ನಾರಿ ಮೂರು ಮಾಡಿ ಹೆಚ್ಚು ಲೋಕ ಮಾಡಿದ ಏನೇನು ಗಂಡು ಹೆಣ್ಣು ಬೇರೆ ಮಾಡಿದ ನಮ್ಮ ಶಿವ ಹೆಣ್ಣು ಗಂಡ ನೊಟ್ಟು ಕೂಡಿದ ಹೆಣ್ಣು ಗಂಡು ಬೇರೆ ಮಾಡಿ ಬೇರೆ ಮಾಡಿ ದೊಡ್ಡ ಕೂಡಿ ಸೊಟ್ಟಪಟ್ಟ ಲೋಕ ಮಾಡಿದ ಏನೇನು ಬೆತ್ತಲೆಯಲ್ಲಿ ನೃತ್ಯ ಮಾಡಿದ ನಮ್ಮ ಶಿವ ಕತ್ತಲೆಯಲ್ಲಿ ಸೃಷ್ಟಿ ಮಾಡಿದ ಬೆತ್ತಲೋ ಬೆತ್ತಲ್ಲಿ ಮಾಡಿ ಕತ್ತಲೆಯಲ್ಲಿ ಸೃಷ್ಟಿ ಮಾಡಿ ಸೊಟ್ಟಪಟ್ಟ ಲೋಕ ಮಾಡಿದ ಏನೇನು ಬ್ರಹ್ಮ ವಿಷ್ಣುಗಳನ್ನು ಮಾಡಿದ ನಮ್ಮ ಶಿವ ತಿಮ್ಮಲಿಂಗಯ್ಯನ ಮಾಡಿದ ಬ್ರಹ್ಮವಿಷ್ಣು ತಿಮ್ಮಲಿಂಗ ಎಲ್ಲ ಮಾಯೆ ಮಾಯನಾಟ್ಯ ರಂಗ ಸೊಟ್ಟ ಪಟ್ಟ ಲೋಕ ಮಾಡಿದ ಏನೇನೋ ಏನೇನೋ ಗತ್ತು ಮಾಡಿದ ನಮ್ಮ ಶಿವನೇನೇನೋ ಗಮ್ಮತ್ತು ಮಾಡಿದ ಪಠ್ಯ ಬೂದಿ ಹಚ್ಚಿಕೊಂಡು ಬೆಟ್ಟದೊಣ್ಣ ಕಟ್ಟಿಕೊಂಡು ಹುಚ್ಚು ಹುಚ್ಚು ಲೀಲೆ ಆಡಿದ ಇದನ್ನು ಹಾಡುವಾಗ ನನ್ನ ಏಕನಾದ ಕೈ ಚಿಟಿಕೆ ಹತ್ತಿರವಿರಲಿಲ್ಲ ಎಂದು ಕೊಂಚ ಕೊರತೆ ಆಯಿತು ಆದರೂ ಧ್ವನಿಯನ್ನೆತ್ತಿ ತಲೆಯೆಲ್ಲ ಆಡಿಸುತ್ತಾ ಮೈಕ್ ಕುಲುಕಿಸುತ್ತಾ ತಾಳ ಕುಟ್ಟಿಕೊಂಡು ಹಾಡಿದೆ ಶಿವಶರಣರಿಗೆ ಬಹಳ ಸಂತೋಷವಾಗಿರಬೇಕು ಅವರು ಎದ್ದು ನಿಂತು ಕೈ ಮುಗಿದು ಏನು ತತ್ವ ಎಷ್ಟು ಚಂದಾಗಿದೆ ಎಂದು ಮೆಚ್ಚುಗೆ ತೋರಿಸಿದರು ಮರಳಿ ಕೇಳಿದರು ತೀಪು ಅಪ್ಪಣೆಯಾಗಬೇಕು ಶಿವನೇ ಈ ಪ್ರಪಂಚ ಪರಮೇಶ್ವರನ ಲೀಲೆ ಇದೇ ಶಿವಲೀಲೆ ಆತನಿಗೆ ಏನೋ ಆದರೆ ಏನೋ ಆನಂದದ ಆವೇಶ ಬಂದು ಆತ ಲೋಕವನ್ನು ಸೃಷ್ಟಿ ಮಾಡಿದ್ದಾನೆ ನಾವು ಅವನಂತೆಯೇ ಆನಂದ ಪಡಬೇಕು ಜಗತ್ತಿನಲ್ಲಿ ಜಗತ್ತಿನಲ್ಲಿ ಎಷ್ಟೋ ಹೆಚ್ಚು ಕಡಿಮೆಗಳಿವೆ ಕುಂದು ಅದೆಲ್ಲ ಇರುವುದರಿಂದಲೇ ನಮಗೆ ಜಗತ್ತಿನಲ್ಲಿ ಒಂದು ಸ್ವಾರಸ್ಯ ತೋಡಿ ತೋರಿಬರುವುದು ಬೆಟ್ಟ ನದಿ ಕಾಡು ಬಯಲು ತಿಟ್ಟೆ ಹಳ್ಳ ಎಲ್ಲ ಇವೆ ನಮ್ಮ ಜೀವನದಲ್ಲಿ ಇದೆಲ್ಲ ಈಶ್ವರನ ಕಾರ್ಯವೇ ಅಲ್ಲವೇ